ಇಪ್ಪತ್ತೊಂಬತ್ತು ಅವರಿವರು ಏನೆಂದರು ಮಧ್ಯಾಹ್ನ ಸುಮಾರು ಒಂದು ಕ್ಷಣವು ಕಳೆದಿರಬಹುದು ಹಕ್ಕಿಗಳು ಇನ್ನೂ ನೆರಳು ಬಿಟ್ಟು ಹೊರಟಿಲ್ಲ ಹಸುಕರು ಹಸುಕರುಗಳು ತಾವು ತಿನ್ನುದನ್ನು ಮೆಲುಗು ಹಾಕುತ್ತಾ ಇನ್ನೂ ಮರಗಳ ನೆರಳಲ್ಲಿ ಮಲಗಿವೆ ಕಾಲುವೆ ಆಶ್ರಮದ ಹೆಂಗಸರೆಲ್ಲರೂ ಸೇರಿದ್ದಾರೆ ಮಕ್ಕಳ ತಾಯಿಯರು ಮಕ್ಕಳನ್ನು ಮನೆಯಲ್ಲಿ ಮಲಗಿಸಿ ಅವು ಏಳುವುದರೊಳಗಾಗಿ ಹಿಂತಿರುಗಬೇಕೆಂದು ಮುಸುರೇ ಉಪಕರಣಗಳನ್ನು ತೊಳೆದುಕೊಂಡು ಬಟ್ಟೆ ಉಗಿದಕೊಂಡು ಹೋಗಬೇಕೆಂದು ಬಂದಿದ್ದಾರೆ ಬಂದಿರುವವರಲ್ಲಿ ಅವಸರವಾಗಿ ಹಿಂತಿರುಗಿ ಹೋಗಬೇಕಾದ ಅವಶ್ಯಕತೆ ಇಲ್ಲದಿದ್ದವರು ಇದ್ದಾರೆ ಅಂತಹವರಲ್ಲಿ ಅಂತಹವರು ನೀರಿನಲ್ಲಿ ಕಾಲು ಬಿಟ್ಟುಕೊಂಡು ಬಿಸಿಲಲ್ಲಿ ಮೈ ಕಾಸಿಕೊಳ್ಳುತ್ತಾ ಪುರುಷತ್ತಾಗಿ ಏನೋ ಹೊತ್ತು ಹೋಗಲೆಂದು ಮಾತನಾಡುತ್ತಿದ್ದಾರೆ ಬಿಸಿಲಿಗೆ ಕಾದ ಮೈ ಆ ಹರಟೆಗೆ ಉತ್ತೇಜನ ಕೊಡುವಂತಿದೆ ಮಾತು ಅಲ್ಲಿ ಕುಳಿತು ಇಲ್ಲಿ ನಿಂತು ಇತ್ತ ಹೊಂಚು ಹತ್ತನ್ನು ಸುಳಿ ಕೊನೆಗೆ ಯಾಜ್ಞವಲ್ಕಿನ ಕಡೆಗೆ ಹೊರಳಿತು ಪುರುಷೊತ್ತಾಗಿ ಕುಳಿತವರಲ್ಲಿ ಭೂಮಂದಿ ಮಧ್ಯವಯಸ್ಕರು ಮನೆಯಲ್ಲಿ ಗಂಡಸ ಗಂಡಸರ ಬೀಕಿ ಎಂಬ ಆವರಣವನ್ನು ಹೊಂಚ ಹೆಚ್ಚು ಕಡಿಮೆಯ ಕಿತ್ತು ಹಾಕಿರುವರು ಹಾಕಿರುವರು ಒಬ್ಬಳು ಬಂದ ಇಷ್ಟು ಹುಡುಗರಲ್ಲಿ ಯಾಜ್ಞವಲ್ಕಿನಂತಹ ಒಬ್ಬನು ಒಬ್ಬನೂ ಇರಲಿಲ್ಲವೋ ಹೌದು ಕಣೆ ನಾನು ಆಗಲೇ ಹೇಳಬೇಕೆಂದಿದ್ದೆ ಅವನು ದಿನವೂ ಭಿಕ್ಷಣಕ್ಕೆ ಬರ್ತಾನಲ್ಲ ಎಲ್ಲರ ಮನೆಗೆ ಹೋಗುವುದಿಲ್ಲವಂತೆ ನಾನು ವಿಚಾರಿಸಿದೆ ನನಗೆ ಎಷ್ಟು ಬೇಕೋ ಅದರ ಎರಡರಷ್ಟನ್ನು ಮಾತ್ರ ಸಂಗ್ರಹವಾಗುವವರೆಗೆ ಮಾತ್ರವೇ ಅದನ್ನು ಭಿಕ್ಷಣ ಮಾಡುವುದು ಶಾಸ್ತ್ರವಿರುವುದು ಹಾಗೆ ಅಂದರೆ ಅದು ಬಿಟ್ಟು ಒಂದು ಹೊರೆ ಹೊತ್ತುಕೊಂಡು ಅದು ಬಿಟ್ಟು ಒಂದು ಹೊರೆ ಹೊತ್ತುಕೊಂಡು ಬಂದು ಅವರವರಿಗೆಲ್ಲ ಹಾಕಬೇಕು ಅವರವರಿಗೆಲ್ಲ ಹಾಕಬೇಕು ತಂಗುಗಳು ಮಾಡಬೇಕು ಅಂತ ಎಲ್ಲಿದೆ ಅದು ನೋಡಿ ಆಶ್ರಮದಲ್ಲಿ ಭಿಕ್ಷಾನ್ನ ಹಾಕಬೇಕಾದಷ್ಟು ಜನ ಇದ್ದಾರೆ ಯಾರ ಮನೆಗೆ ಹೋಗದಿದ್ದರೋ ಏನೋ ಎಂದು ಹೆದರಿಕೊಂಡು ಮನೆ ಮನೆಗೂ ಹೋಗುವರು ಕೆಲವರು ಇನ್ನೊಂದು ಸಮಾಚಾರ ಕೇಳಿದರೆನು ಒಂದೊಂದು ದಿನ ಕುಲಪತಿಗಳು ಹೆಂಡತಿ ಕ ಕಬಂದಿನಿಯವರು ಇದ್ದಾರಲ್ಲ ಅವರು ಯಾಜ್ಞವಳಿಕ ಇವತ್ತು ಇಲ್ಲಿಗೆ ಊಟಕ್ಕೆ ಬಂದು ಬಿಡು ಎನ್ನುತ್ತ ಎಲ್ಲಿ ಬರುತ್ತೆ ಅವತ್ತು ಅವನೆಲ್ಲೋ ಹೋಗುವುದೇ ಇಲ್ಲವಂತೆ ಎನ್ ಎಲ್ಲರು ಎನ್ನುವುದೇ ಎನ್ನುವುದು ಏನು ಗೊತ್ತೇನು ಇತ್ತೀಚೆಗೆ ಕಬಂದಿನಿಯವರು ಯಾಜ್ಞವಳಿಕೆ ನಾನು ಊಟಕ್ಕೆ ಕರೆಯಬೇಕೆಂದು ವರ್ಷಕ್ಕೆ ಏನಿಲ್ಲವೆಂದರು ಮುನ್ನೂರು ವ್ರತ ಮಾಡುತ್ತಾರಂತೆ ಏನು ವಿಶೇಷ ಅನ್ರಿ ನಾನು ಅವರನ್ನು ಕರೆಯುವ ಹಾಗಿದ್ದರೆ ಅವನನ್ನು ನಮ್ಮ ಮನೆಯಲ್ಲೇ ಇಟ್ಟುಕೊಂಡು ಬಿಡುತ್ತಿದ್ದೆ ಆ ಹುಡುಗನ ವರ್ಚಿಸುವ ಎಂಥವರನ್ನಾದರೂ ಗೌರವಿಸುವಂಥದ್ದು ಇನ್ನೊಂದು ವಿಶೇಷ ನೀವು ಗಮನಿಸದೇ ಇರಲ್ಲ ಆದರೂ ಹೇಳ್ತೀನಿ ಕೇಳಿ ಅವನು ಬಂದು ಭಾಗದಲ್ಲಿ ನಿಂತ್ಕೊಂಡು ಭವತಿ ಭಿಕ್ಷಾಂಧಿ ಎನ್ನುವದೇ ಒಂದು ಟಿ ವಿ ಅದನ್ನು ನೋಡಿಕೊಳ್ಳುವುದಾದರೂ ಅವನು ನಮ್ಮ ಮನೆಗೆ ಬರಲಿ ಅನಿಸುತ್ತದೆ ನೋಡುವುದಕ್ಕಾದರೂ ಅವನು ನಮ್ಮ ಮನೆಗೆ ಬರಲಿ ಅನ್ನಿಸುತ್ತೆ ನೀವೇನೇನ ನೀವೇನಾದರೂ ಅಂದ್ಕೊಳ್ಳಿ ಇವರು ಬರೀ ಭವತಿ ಭಿಕ್ಷಾಂಧಿ ಹೇಳಿದರು ಆ ಹುಡುಗನ ನಡೆ ಎತ್ತರ ಮಾತು ಎಲ್ಲವೂ ಒಂದು ಹೊಸ ಥರ ಯಾವನೋ ದೇವಕುಮಾರ ದಾರಿ ಆಶ್ರಮಕ್ಕೆ ಬಂದಿದ್ದಾನೆ ಅನ್ನಿಸುತ್ತೆ ಇದಂತೂ ನೋಡಿದ್ರೇನು ಇವತ್ತು ಏನೂ ಇಲ್ಲಪ್ಪ ಊಟವಾಯಿತು ಅಂತಲೂ ಏನಾದರೂ ಹೇಳಿ ಅವನಿನ್ನ ಅವನೇನಾದರೂ ತುಟಿ ಹೇಳಿ ಅವನೇನಾದರೂ ತುತ್ತಿಪಿಟ್ಟಕ್ಕೆಂದರೆ ಇದೆಲ್ಲ ಹೊರಗಿನದ್ದು ಹೇಳುತ್ತಿದ್ದೀರಿ ಅವನು ಏಕಸಂಧಿ ಗ್ರಾಹಿಯಂತೆ ವೇದವಾಗಲಿ ಶಾಸ್ತ್ರವಾಗಲಿ ಪುರಾಣವಾಗಲಿ ಒಂದು ಸಹ ಹೀಗೆ ಹೇಳಿದರೆ ಸಾಕು ಹಾಗೆ ಹೇಳಿಬಿಡುವನಂತೆ ಅವರಿಂದಲೇ ಅವನಿಗೆ ವೀಣೆಗೆ ಅಷ್ಟು ಒತ್ತು ಸಿಕ್ಕಿರುವುದು ಅದರಿಂದಲೇ ಅವನಿಗೆ ವೀಣೆಗೆ ಅಷ್ಟು ಒತ್ತು ಸಿಕ್ಕಿರುವುದು ನೀವೆಲ್ಲೇ ಕೇಳಿದ್ದೀರಿ ಅವನ ವೀಣೆ ಮೊನ್ನೆ ಸಂಜೆಯಲ್ಲಿ ಅಸುಕರು ನೋಡೋಣ ಎಂದು ಹತ್ತ ಕಡೆ ಹೋದೆ ಅಲ್ಲಿ ಸದ್ದಾಗುತ್ತಿತ್ತು ಇದು ಯಾರು ವೀಣೆ ಪಾರಿಸುತ್ತಿರುವವರು ಎಂದು ವಿಚಾರಿಸಿದೆ ಇವನು ಎಂದು ಗೊತ್ತಾಯಿತು ನನಗೆ ಮೊದಲೇ ಗೊತ್ತಿತ್ತು ಅವತ್ತು ಅವರ ತಂದೆ ತಾಯಿಗಳು ಬಂದಿದ್ದರಲ್ಲ ಆಗ ಅವನು ತಾಯಿಯ ಬಳಿ ಕುಳಿತು ಬಾರಿಸಿದ ಅವತ್ತು ನಮ್ಮ ನಾಲ್ಕೈದು ಜನ ನಾಲ್ಕರದು ಅರ್ಶಿಣ ಕುಂಕುಮ ಕೊಟ್ಟಿರುವ ಅವರ ತಾಯಿ ಆಗಲೇ ತಮಗೆ ನಮಗೆ ಗೊತ್ತಾದ್ದು ನೀವೆಷ್ಟಾಗ್ಲಿ ಭಟ್ಟರ ಮನೆಯವರು ನಿಮ್ಮ ಅದೃಷ್ಟ ನಮಗೆಲ್ಲೇ ಬರಬೇಕು ಅದಿಲ್ಲಿ ನನ್ನ ವಿಷಯ ನೀವು ಬದ್ರೇನು ಅವರೆಲ್ಲ ಒಟ್ಟು ಸೇರಿ ವೇದಾಧ್ಯಯನ ಮಾಡುತ್ತಾರಲ್ಲ ಆಗ ನೋಡಿ ಅವನ ಕಂಠ ಎಲ್ಲರಿಗೂ ಮಿಗಿಲಾಗಿ ಒಳ್ಳೆ ಕಂಚಿನ ಗಂಟೆ ಕೊಡದ ಹಾಗೆ ಕಳಿಸುತ್ತದೆ ಇನ್ನು ಯಾರದ್ದು ಅವನ ಕಂಠವನ್ನು ಮೀರಿಸುವ ಹಾಗಿಲ್ಲ ಹೌದು ಮಿಕ್ಕವರು ಏನಿದರೂ ಅವನನ್ನು ಅನುಸರಿಸಬೇಕೇ ವಿನ ಅವನು ಮಿಕ್ಕವರನ್ನು ಅನುಸರಿಸುವಂತಿಲ್ಲವೋ ಮುಖ್ಯ ಕೋರಿ ಹುಟ್ಟಿದ ಹಾಗೆ ಹುಟ್ಟಿದ್ದಾನೆ ಅಂತಹ ಮಗನಾಗೋಕು ಕೇಳಿಕೊಂಡು ಬಂದಿರಬೇಕು ಆಯಿತು ಇನ್ನು ಮನೆಗೆ ಹೊರಡೋಣ ಬನ್ನಿ ಉಂಟೆ ದನ ಬರವತ್ತಾಯ್ತು ಬಂದು ಎಂದು ಎಲ್ಲರೂ ಬೇಗ ಬೇಗ ಪಾತ್ರಗಳನ್ನು ತೊಡೆದರು ಬಟ್ಟೆ ಒಗ್ಗಿಬೇಕಾದ ಒಂದು ಕ್ಷಣ ಎನ್ನುವುದರೊಳಗಾಗಿ ಒಗೆ ಮುಗಿಸಿದರು ಎಲ್ಲರೂ ನೀರು ಪಾತ್ರ ಬಟ್ಟೆಗಳನ್ನು ತೆಗೆದುಕೊಂಡು ಆಶ್ರಮಾಭಿಮುಖವಾಗಿ ಹೊರಟರು ದಾರಿಯಲ್ಲಿ ಮತ್ತೆ ಯಜ್ಞವಾಲಿಕ ಸುದ್ದಿ ಬಂತು ಇನ್ನೊಂದು ವಿಷಯ ನೋಡಿರಿ ಅವನು ಋಗ್ವೇದ ಪಾತ್ರಗಳನ್ನೆಲ್ಲ ಮುಗಿಸಿಕೊಂಡು ಸಾಮಕ್ಕೆ ಬಂದಿದ್ದಾನೆ ಆ ಸಾಮಗಳನ್ನೇ ಅವನು ವೀಣೆಯಲ್ಲಿ ನುಡಿಸುತ್ತಿರುವುದು ನಿಜವಾಗಿ ಹೌದು ನಾನಿನ್ನೇನು ಹೇಳಿ ಬೇಕಾದ್ರೆ ನೀವೇ ಕೇಳಿ ನೋಡಿ ಅವನು ಗುಡಿಸಲಿಂದ ಅವನ ಗುಡಿಸಲಿನಿಂದ ವೀಣೆ ಕಳಿಸುತ್ತೆ ಆದರೆ ಸಾಮ ಬರುವುದಿಲ್ಲ ನನಗೆ ಯಾವುದೋ ಹಾಡು ಎಂದುಕೊಂಡಿದ್ದೆ ಆಯಿತು ಹಾಗಾದರೆ ಈ ಸಣ್ಣ ವಯಸ್ಸಿಗೆ ಇವನು ತ್ರಿವೇರಿಯಾಗಿದ್ದಾನೆ ಸಂದೇಹವೇ ಇಲ್ಲ ಅವನು ಇಲ್ಲಿ ಇನ್ನೊಂದು ವರ್ಷ ಇದ್ದರೆ ಬ್ರಹ್ಮವೇದವನ್ನು ಕಲ್ತು ಚತುರ್ವೇದಿ ಆಗುತ್ತಾನೆ ಸಂದೇಹವೇ ಇಲ್ಲ ಆ ಅಪರಮತ ಚತುರ್ವೇದಿಯಾಗುವುದಿರಲಿ ಸಂದೇಹವೇನು ಅದು ನಿಜಾನಿ ಇನ್ನು ಆಶ್ರಮ ಬಂತು ನಾವು ನಮ್ಮನೆಗೆ ನೀವು ನೀವು ಯಾಜ್ಞವಾಲ್ಕ್ಯ ಎಲ್ಲಾದರೂ ನಿಮ್ಮ ಮನೆಗೆ ನೀವು ಯಾಜ್ಞವಾಲ್ಕ್ಯ ಎಲ್ಲಾದರೂ ಸುಖವಾಗಿರಲಿ ನಡೀರಿ ಹೋಗೋಣ